ದೋಷ ವಿದೂರ ನಾನಾ ವೇಷಧಾರಿ ವಿಚಿತ್ರ ಕರ್ಮ ಮನೀಷಿ ಮಾಯಾರಮಣ ಮಧ್ವಾಂತಕರಣ ಶೇಷಶಾಯಿ ಶರಣ್ಯ ಕೌಸ್ತುಭೂಷಣ ಸುಕಂದರ ಸದಾ ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೇನೆಂಬೆ ದೋಷ ಗಂಧವಿದೂರ ಕಿಂಚಿತ್ತೂ ದೋಷ ಅನ್ನೋದು ಪರಮಾತ್ಮನಲ್ಲಿ ಇಲ್ಲ ದೋಷದೂರ ಗುಣ ಪರಿಪೂರ್ಣನಾದವನು ಪರಮಾತ್ಮ ನಾನಾ ವೇಷಧಾರಿ ನಾನಾ ಧಾರಣೆ ಮಾಡ್ತಾನೆ ವಿಚಿತ್ರ ಕರ್ಮ ಚಿತ್ರ ಚಿತ್ರವಿಚಿತ್ರ ಕರ್ಮಗಳನ್ನು ಮಾಡುವಂಥವನು ಪರಮಾತ್ಮ ಲಕ್ಷ್ಮೀಪತಿ ಮಾಯಾರಮಣ ಮನೀಷಿ ಅಂದರೆ ಸರ್ವಜ್ಞ ಮಧ್ವಾಂತ ಕರ್ಣರೂಢ ಮಧ್ವರ ಮನಸ್ಸಿನಲ್ಲಿ ನೆಲೆಸಿದವನು ಶೇಷಶಾಹಿ ಶೇಷನ ಮೇಲೆ ಪೌಡಿಸಿದವನು ಶರಣ್ಯ ಅಂದರೆ ಭಕ್ತ ರಕ್ಷಕ ಕೌಸ್ತುಭೂಷಣ ಅಂದರೆ ಕೌಸ್ತುಭ ರತ್ನದಿಂದ ಭೂಷಿತನಾದವನು ಉತ್ತಮ ಕೊರಳನ್ನು ಹೊಂದಿರೋನು ಸುಖಂದರ ಅಂದರೆ ಉತ್ತಮ ಕೊರುಳನ್ನು ಹೊಂದಿದವನು ಕಂದರ ಅಂದರೆ ಕೊರುಳು ಸದಾ ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೆನೆಂಬೆ ಸದಾ ಬಲ ಆನಂದ ಜ್ಞಾನ ಸೌಂದರ್ಯ ಸಾರ ರೂಪನಾದವನು ಅವನ ಮಹಿಮೆಯನ್ನು ಏನೂ ಅಂತ ವರ್ಣನೆ ಮಾಡಲಿ ಅಂತ ದಾಸರಲ್ಲಿ ಸ್ತೋತ್ರ ಮಾಡ್ತಾಯಿದ್ದಾರೆ ಪರಮಾತ್ಮನ ನಾನಾ ರೀತಿಯಾಗಿರ್ತಕ್ಕಂಥ ಮಹಿಮೆಗಳನ್ನೆಲ್ಲ ಒಟ್ಟಾಗಿ ಸಂಗ್ರಹವಾಗಿ ಇಲ್ಲಿ ತಿಳಿಸ್ತಾರೆ ನಾನಾ ವೇಷಧಾರಿ ಅಂದರೆ ಮತ್ಸ್ಯಕೂರ್ವಮಾದಿ ಅನಂತ ರೂಪಾತ್ಮಕ ಅನಂತ ಅವತಾರಾತ್ಮಕನಾದವನು ಪರಮಾತ್ಮ ವಿಚಿತ್ರ ಕರ್ಮ ಅಂದರೆ ಬಹುಚಿತ್ರ ಜಗತ್ ಬಹುದಾ ಬಹುದಾಕಾರಣಾತ್ ಪರಶಕ್ತಿರ ಅನಂತ ಗುಣಪರಮಃ ಅಂಥೇಳಿ ಶ್ರೀಮದ್ ಆಚಾರ್ಯ ಸ್ತೋತ್ರ ಮಾಡುವಂತೆ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕಲ್ಪನೆಗೂ ಊಹೆಗೂ ನಿಲುಕದೇ ಇದ್ದಂತಹ ಸೃಷ್ಟಿ ಮಾಡಿದವನು ಭಗವಂತ ಮನೀಷಿ ಸರ್ವಜೀವರ ಬುದ್ಧಿಯನ್ನು ಪ್ರೇರಣೆ ಮಾಡೋನು ಪ್ರೇರ್ಯ ಪ್ರೇರಕನಾದವನು ಪರಮಾತ್ಮನೇ ಬುದ್ಧಿರ್ಬುದ್ಧಿಮತಾ ಮಸ್ಮೀ ಧಿಯೋ ಯೋ ನಃಃ ಮಾಯಾ ಅಂದರೆ ಲಕ್ಷ್ಮಿ ಅಂತ ಸಾಮಾನ್ಯವಾದ ಅರ್ಥ ಮಾಯಾ ಅನ್ನೋ ವಿಶೇಷ ರೂಪ ವಾಚಕವೂ ಅದರಂತೆ ಲಕ್ಷ್ಮಿ ರಮಣ ಮಾಯಾಪತಿಯಾದ ವಾಸುದೇವ ಮಾಯಾ ಶಬ್ದದಿಂದ ಉಪಲಕ್ಷಿತವಾಗಿರ್ತಕ್ಕಂಥ ಸಮಸ್ತ ಲಕ್ಷ್ಮೀ ರೂಪಗಳ ಪತಿ ಅಂತ ತಾತ್ಪರ್ಯ ಭಗವಂತ ಸರ್ವರ ಮನಸ್ಸಿನಲ್ಲಿ ನೆಲೆಸಿದ್ರೂ ಕೂಡ ಶ್ರೀಮದ್ ಆಚಾರ್ಯರಿಂದ ಸದಾ ಚಿಂತಿಸಲ್ಪಡೋನು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಮಧ್ವಾಂತಕರ್ಣರು ಕೂಡ ಅಂತ ತಿಳಿಸ್ತಾರೆ ಶೇಷಶಾಯಿ ಶೇಷ ಅಂದರೆ ಸರ್ಪ ಮೃತ್ಯುವಿನ ಸಂಕೇತ ಅದರ ಮೇಲೆ ಮಲಗಿರುವಂತ ಭಗವಂತ ಮೃತ್ಯುರಹಿತ ಅಮೃತ ಅಂತ ಅರ್ಥ ಶರಣ್ಯ ಅಂದರೆ ಗೀತೆಯಲ್ಲಿ ಹೇಳಿರುವಂಥ ಎಲ್ಲರಿಗೂ ಆಸರೆಯಾದವನು ಆಶ್ರಯಕಾರಕ ಕೌಸ್ತುಭೂಷಣ ಅಂದರೆ ಕೌಸ್ತುಭ ಮಣಿಗೂ ಭೂಷಣಪ್ರಾಯನು ಭಗವಂತ ಕೌಸ್ತುಭವನ್ನು ಪರಮಾತ್ಮ ಧಾರಣೆ ಮಾಡಿದ್ರಿಂದ ಕೌಸ್ತುಭಕ್ಕೆ ಸೌಂದರ್ಯ ಅಂತ ಬಂತು ಅದಕ್ಕೆ ಕೀರ್ತಿ ಅನ್ನೋದು ಬಂತು ಆನಂದಾದಿ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ಮಹಿಮೆಯನ್ನು ಸಾಕಲ್ಯೇನ ವರ್ಣನೆ ಮಾಡಲಿಕ್ಕೆ ವೇದಾದಿಗಳಿಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ ಇಂತಹ ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೇನೆಂಬೆ ಎಷ್ಟು ವರ್ಣನೆ ಮಾಡಲಿಕ್ಕೆ ಸಾಧ್ಯ ದೋಷಗಂಧವಿದೂರ ಅಸ್ಪೃಷ್ಟ ದೋಷ ಗಂಧಾಯ ಅಂತ ದೋಷ ದೂರ ಗುಣ ಪರಿಪೂರ್ಣನಾದವನು ಪರಮಾತ್ಮ ಅಂತ ಅವನ ಮಹಿಮೆಗಳನ್ನು ಮನೊಂದು ವಿಶೇಷಣಗಳಲ್ಲೂ ಕೂಡ ವಿಶೇಷವಾಗಿ ತಿಳಿಸ್ತಾರೆ